ನಮ್ಮ ವೇದ ಮೂಲದಲ್ಲಿ ಎಲ್ಲರೂ ಬದುಕಬೇಕು ಅದರಲ್ಲಿ ಮಾನವನಿಗೆ ಕೆಲವೊಂದು ವಿಶೇಷ ಕರ್ತವ್ಯಗಳನ್ನು ಕೂಡ ಹೇಳಿದ್ದಾನೆ ಏನಂತ ಹೇಳಿದ್ರೆ ತಾನು ಬದುಕೋದು ಮಾತ್ರ ಅಲ್ಲ ತನ್ನ ಸುತ್ತಿನ ಪರಿಸರ ಎಲ್ಲ ಜೀವಿಗಳನ್ನು ಪ್ರಾಣಿಗಳನ್ನು ಕೂಡ ರಕ್ಷಿಸುವಂಥ ಜವಾಬ್ದಾರಿ ಮನುಷ್ಯನಿಗಿದೆ ಹಾಗಾಗಿ ಆ ಜವಾಬ್ದಾರಿ ನಿರ್ವಹಿಸಲಿಕ್ಕೆ ಬೇಕಾಗಿ ಮನುಷ್ಯನಿಗೆ ಹೆಚ್ಚು ಬಿಡುವಿನ ಸಮಯ ಬೇಕು ಕೇವಲ ತನ್ನ ಜೀವನಕ್ಕೆ ಹೋರಾಟವೇ ಆದರೆ ಸಾಧ್ಯವಿಲ್ಲ ಅದಕ್ಕಾಗಿ ವೇದ ಕಾಲದಲ್ಲಿ ಋಷಿಗಳು ಸಮಾಜ ವ್ಯವಸ್ಥೆಯನ್ನು ಬೆಳೆ ಸಮಾಜ ವ್ಯವಸ್ಥೆ ಅಂತ ಹೇಳಿದರೆ ಜೀವನಕ್ಕೆ ಬೇಕಾದಂಥ ಜೀವನಾವಶ್ಯಕ ವಸ್ತುಗಳನ್ನು ಉತ್ಪಾದಿಸುವುದು ಅದನ್ನು ಹಂಚಿ ಬದುಕುವುದು ಹಂಚಿಕೊಂಡು ಬದುಕುವಂಥ ಒಂದು ವಿಧ ವ್ಯವಸ್ಥೆ ಆ ವ್ಯವಸ್ಥೆಯನ್ನು ತರುವಾಗ ನಲವತ್ತು ರೀತಿಯ ವಿಭಾಗ ಮಾಡೋದು ಇಂತಿಂಥ ವೃತ್ತಿಯನ್ನು ಮಾಡಿ ಎಲ್ಲರೂ ಹಂಚಿಕೊಂಡು ಸಾಮರಸ್ಯದಿಂದ ಬಾಳಬೇಕು ಅನ್ನೋದು ಆ ವೇದ ಕಾಲದ ಆದರ್ಶವಾಗಿದೆ ಪ್ರಪಂಚದ ಎಲ್ಲರನ್ನೂ ಆ ಬುದ್ಧಿವಂತರಾಗಿ ಮಾಡಬೇಕು ಎನ್ನುವುದು ವೇದ ಆದ ವಿಶ್ವಮಾರಿ ಅಂತ ಆಗೆ ಎಲ್ಲ ಒಟ್ಟಾಗಿ ಉಂಡೋಣ ಒಟ್ಟಾಗಿ ಬಾಳೋಣ ಅಂತ ಹೇಳುವ ಸಹನತ್ತು ಸಹನತ್ತು ಆದರ್ಶ ವಾಕ್ಯ ಅದಕ್ಕಾಗಿ ಈ ಸಮಾಜ ವ್ಯವಸ್ಥೆ ರೂಪಿಸಿದ್ರು ಅಲ್ಲಿ ಸಮಾಜ ವ್ಯವಸ್ಥೆ ಒಂದು ವ್ಯವಸ್ಥೆ ರೂಪಿಸಿದಾಗ ಸಹಜವಾಗಿ ಕಾಲವೂ ಸ್ವಲ್ಪ ಸ್ವಲ್ಪ ಸ್ವಲ್ಪ ಸ್ವಲ್ಪ ಜೀರ್ಣವಾಗುತ್ತಾ ವ್ಯವಸ್ಥೆ ಕೆಡುತ್ತಾ ಬರ್ತದೆ ಆ ವ್ಯವಸ್ಥೆಗೆ ಪರಿಷ್ಕರಣೆ ಕೊಡುವುದು ಈ ಯಾಗದ ಉದ್ದೇಶ ಸೌತ್ರಾಮಣಿ ಗವಾಮಯನ ಯಾಗವು ಯಜುರ್ವೇದದಲ್ಲಿ ಪ್ರತಿಪಾದಿತವಾಗಿದೆ ಲೋಕಹಿತಾಕಾಂಕ್ಷಿಗಳಾದ ವಸಿಷ್ಠರು ಹರಿಶ್ಚಂದ್ರನ ಮೂಲಕ ಈ ಯಾಗವನ್ನು ಮಾಡಿಸಿದ್ದರು ಎನ್ನಲಾಗಿದೆ ಗೋಬಿಲರು ಅನೇಕ ಬಾರಿ ಈ ಯಾಗವನ್ನು ಮಾಡಿಸಿದ್ದರು ಎನ್ನುವ ಉಲ್ಲೇಖ ಸೂತ್ರ ಗ್ರಂಥಗಳಲ್ಲಿ ದೊರಕುತ್ತದೆ ಜೀವನ ಭದ್ರತೆ ಪ್ರತಿಯೊಬ್ಬನಿಗೂ ಅಗತ್ಯ ಆ ಜೀವನ ಭದ್ರತೆ ಹೇಗೆ ಒದಗಿಸಬಹುದು ತನ್ನ ತಾನು ತಾನು ಮಾಡುವಂತಹ ಹೇಗೆ ಗೌರವವನ್ನು ಅವನಿಗೆ ಉಳಿಸಿಕೊಡಬಹುದು ಹಾಗೆ ಅವನಿಗೆ ಬೇಕಾದಂತಹ ಜೀವನಕ್ಕೆ ಬೇಕಾದ ಸೌಲಭ್ಯ ಆ ವೃತ್ತಿಯಿಂದ ಸಂಪಾದನೆ ಆಗುವಂತೆ ಮಾಡುವುದು ಮೂರು ರೀತಿಯಲ್ಲೂ ಅತಿ ಪ್ರಧಾನವಾಗಿ ವೃತ್ತಿಗೆ ಪ್ರಧಾನತೆ ಕೊಟ್ಟು ಈ ಯಾಗ ಪ್ರಕ್ರಿಯನ್ನು ರೂಪಿಸಿದ್ದಾರೆ ವಸಿಷ್ಠರ ಮೂಲಕ ಪ್ರಪ್ರಥಮವಾಗಿ ಯಾಗ ಆಯಿತು ಹರಿಶ್ಚಂದ್ರನ ಎಲ್ಲಿ ಮಾಡಿಸಿದರು ಅಂತೇಳಿ ಕಂಡು ಬರ್ತದೆ ಭಾಳ ಹಿಂದಿನ ಇತಿಹಾಸ ಅದರ ಮೇಲೆ ಒಂದು ಇಪ್ಪತ್ತು ಸಾರಿ ಈ ಯಾಗಗಳು ಬೇರೆ ಬೇರೆ ಕಡೆಯಲ್ಲಿ ಆದ ಬಗ್ಗೆ ಉದಾಹರಣೆ ಸಿಕ್ಕಿದೆ ಈಗ ತೀರಾ ಇತ್ತೀಚಿನ ಐತಿಹಾಸಿಕ ಉದಾಹರಣೆ ಅಂದರೆ ಕದಂಬರ ಕಾಲದಲ್ಲಿ ಕೂಡ ಈ ಸಮಾಜದಲ್ಲಿ ಸಾಮರಸ್ಯದ ಕೊರತೆ ಆದ ಸಂದರ್ಭದಲ್ಲಿ ಈ ಯಾಗವನ್ನು ಮಾಡಿ ಸಮಾಜದಲ್ಲಿ ಒಂದು ಏಕತೆಯನ್ನು ತಂದರು ಅಂತ ಕಂಡುಬರುತ್ತೆ ಈಗ ನಾವು ಪ್ರಯತ್ನ ಮಾಡ್ತಾ ಇದ್ದೇವೆ ಸಮಾಜದ ನೀವೆಲ್ಲ ಹೆಚ್ಚು ಸಹಕಾರ ಕೊಟ್ಟರೆ ಖಂಡಿತ ಯಶಸ್ವಿ ಆಗ್ತವೆ ನಮ್ಮಲ್ಲಿ ಭಿನ್ನತೆ ಇಲ್ಲ ನಾವೆಲ್ಲ ಸಮಾನರು ಎಲ್ಲ ಪರಸ್ಪರ ಹೊಂದಿಕೊಂಡು ಬದುಕಿದರೆ ಮಾನವತ್ವವನ್ನು ಪ್ರಪಂಚಕ್ಕೆ ತೋರಿಸ್ಕೊಡ್ಬೋದು ಮಾನವರಾಗಬಹುದು ಈಗ ಹೆಚ್ಚಿನ ಜನ ದಾನವರಾಗ್ತಾರೆ ಆದ್ದರಿಂದ ಆದಷ್ಟೆಲ್ಲರೂ ಮಾನವರಾಗೋಣ ಬನ್ನಿ ಅಂತ ಕರೆ ಯಾಗಂಗವಾಗಿ ಅಲ್ಲಿ ಪುಣರೇಖೆಯಾಗುವು ಸೋಮ ಪ್ರಕ್ರಿಯೆಗೆ ಒಂದು ಸೋಮ ಯಾಗದಲ್ಲಿ ಏಳು ಸೋಮ್ಯಾಗಗಳಲ್ಲಿ ಒಂದು ಯಾಕದು ಅದು ಸಹ ಪರಸ್ಪರ ಪೂರಕತೆಯ ಮುಖೇರ ಆಧ್ಯಾತ್ಮಿಕ ಚಿಂತನೆಯತ್ತ ಮನುಷ್ಯನ ತೆಗೆದುಕೊಂಡು ಹೋಗುವ ಮತ್ತು ಬುದ್ಧಿ ಬೆಳೆಯುವುದು ಅನ್ನದಿಂದ ತಾನು ತಿನ್ನುವ ಆಹಾರಕ್ಕೆ ಸಂಸ್ಕಾರ ಕೊಡುವ ಮೂಲ ಸಂಸ್ಕಾರ ಕೊಡುವ ಪ್ರವೃತ್ತಿಯ ಒಂದು ಯಾಗ ಅದು ಇದು ಜೀವನದ ಜೀವನಕ್ಕೆ ಸಂಸ್ಕಾರ ಕೊಡುವಂಥ ಯಾಗ ಅದಕ್ಕಿಂತ ಇದು ಬಹಳ ವಿಶೇಷವಾದ್ದು ಹೆಚ್ಚಿನದ್ದು ಅಂದರೆ ಇಲ್ಲಿ ಜೀವನ ವ್ಯವಸ್ಥೆಗೆ ಸಂಸ್ಕಾರ ಕೊಡುವಂಥದ್ದು ಅಲ್ಲಿ ಆಹಾರ ವ್ಯವಸ್ಥೆ ಅಲ್ಲಿ ವೈಯಕ್ತಿಕತೆ ಇರ್ತದೆ ಪ್ರತಿಯೊಬ್ಬನು ತಾನು ತಿಂದ ಆಹಾರದಿಂದ ಅವನ ಬುದ್ಧಿ ಬೆಳೀತದೆ ಆ ಬೆಳೆದ ಬುದ್ಧಿಯಂತೆ ಅವರ ಜೀವನ ವ್ಯವಸ್ಥೆಯನ್ನು ರೂಪಿಸಿಕೊಳ್ತಾನೆ ಆದರೆ ಇಲ್ಲಿ ತನಗಾಗಿ ರೂಪಿಸಿಕೊಳ್ಳುವುದಿಲ್ಲ ಸಮಾಜಕ್ಕಾಗಿ ರೂಪಿಸಿಕೊಳ್ಬೇಕು ತಾನು ಪ್ರವೃತ್ತಿಯನ್ನು ಬೆಳೆಸುವಂಥ ಒಂದು ಪ್ರವೃತ್ತಿ ಅಂದರೆ ಬಹಳ ವಿಶೇಷವಾದ ತುಂಬ ವರ್ಷದಿಂದ ನಾನು ಈ ಪಾವಂಜಯ ಸಂಪರ್ಕ ಇಟ್ಟುಕೊಂಡಿದ್ದೇನೆ ಇದೊಂದು ವಿಶೇಷ ಯಾಗಭೂಮಿ ಎನ್ನುವುದು ನನಗೆ ಈ ಪ್ರದೇಶದಲ್ಲಿ ಬಂದಾಗ ಕಂಡು ಹಾಗಾಗಿ ಇಂತಹ ಪ್ರಕ್ರಿಯೆಗಳಿಗೆ ಅತಿ ಮುಖ್ಯವಾಗಿ ಸ್ಥಳ ಆ ಸ್ಥಳ ಅಂದರೆ ಯಾಗಶಾಲೆಗಾಗಿ ಸ್ಥಳ ಅನ್ವೇಷಣೆಗೆ ಹಿಂದೆ ರಾಜಮಹಾರಾಜರು ಬಹಳ ಕೆಲಸ ಪಡ್ತಾ ಇದ್ರು ಕಷ್ಟಪಡ್ತಾ ಇದ್ರು ಎಲ್ಲಿ ಯಾಗ ಮಾಡಿದರೆ ಯಶಸ್ವಿ ಆಗ್ತದೆ ಅಂಥ ಪ್ರಶಸ್ತ ಸ್ಥಳಗಳಲ್ಲಿ ಈ ಪಾವಂಜೀವಿ ಒಂದು ಎನ್ನುವುದು ನನ್ನ ಸಂಶೋಧದಿಂದ ನನ್ನ ಜೀವನಾನುಭವದಿಂದ ಕಂಡುಕೊಂಡ ಸ್ಥಳ ಇಲ್ಲಿ ಶಾಂಭವಿ ನದಿ ಮತ್ತು ನಂದಿನದಿ ಮಧ್ಯ ಪ್ರದೇಶ ಇಷ್ಟು ಕೂಡ ದೊಡ್ಡ ಯಾಗಭೂಮಿ ಎಷ್ಟೋ ಸಾವಿರಾರು ಯಾಗಗಳು ನಡೆದಿರ್ಬೋದು ಹಿಂದೆ ಅದಕ್ಕೆಲ್ಲ ಸರಿಯಾದ ದಾಖಲೆಗಳಾಗಲಿ ಉದಾಹರಣೆಗಳಾಗಲಿ ಇಲ್ಲ ಆದರೂ ಹಲವಾರು ಯಾಗ ನಡೆದಿರುವ ಗುರುಹಗಳು ಕಂಡು ಬರ್ತದೆ ಹಾಗಾಗಿ ಈ ಕ್ಷೇತ್ರಕ್ಕೆ ವಿಶೇಷ ಮಹತ್ವ ಇದೆ ಅದಕ್ಕಾಗಿ ಯಾರಾದರೂ ಯಾಗ ಮಾಡ್ತೇನೆ ಅಂದಾಗ ನಾನು ಇಲ್ಲಿಗೆ ಹೆಚ್ಚು ಫೋಟೋ ಇಲ್ಲಿ ಮಾಡಿ ತುಂಬಾ ಚೆನ್ನಾಗಿ ಯಶಸ್ವಿಯಾಗಿ ಮಾಡಬಹುದು ಅಂತ ಈ ಯಾಗದ ಹಿನ್ನೆಲೆಯಲ್ಲಿ ಯಾಗಗಳಲ್ಲಿ ಬ್ರಾಹ್ಮಣ ವರ್ಗ ಏನಿದೆ ಅಲ್ಲಿ ವಿಶೇಷವಾದಂತಹ ಮಹತ್ವವನ್ನು ಪಡೆಯುತ್ತಾರೆ ಆದ್ರೆ ಈ ಒಂದು ಯಾಗದಲ್ಲಿ ಸಮಾಜದ ಎಲ್ಲಾ ವರ್ಗಗಳನ್ನ ಸಮಷ್ಟಿಗೆ ತೆಗೆದುಕೊಂಡು ಏಕ ಮನಸ್ಕರನ್ನಾಗಿಸಿಕೊಂಡು ಯಾಗವನ್ನು ನಡೆಸ್ತಾ ಇದೀರಿ ಏನು ಇದರ ಹಿನ್ನೆಲೆ ಸರ್ ಮೊತ್ತ ಮೊದಲಾಗಿ ಈ ಯಾಗದ ನಿರೀಕ್ಷೆಗಳು ಅಂದ್ರೆ ಯಾಗವನ್ನು ಯಾವ ಸಂಶೋಧನೆ ಮಾಡಿದವರ ಗುರಿ ಹೇಗಿತ್ತಂದ್ರೆ ಮಾನವ ಕುಲ ಅಂತ ಹೇಳುವುದು ಒಂದು ವರ್ಗ ಅದರಲ್ಲಿ ಜಾತಿ ಭೇದ ವ್ಯತ್ಯಾಸ ಹೇಳಿದ್ರು ಮಾನವ ಕುಲವು ಒಂದು ವರ್ಗ ಇನ್ನು ಅದನ್ನು ಆಶ್ರಯಿಸಿ ಬರತಕ್ಕಂಥ ಪ್ರಾಣಿ ಸಂಕುಲಗಳು ನಮ್ಮ ಪೂರ್ವಿಕ ಋಷಿಮುನಿಗಳು ಯಾಗ ಯಜ್ಞಗಳು ಇತ್ಯಾದಿಗಳನ್ನ ಸಂಶೋಧಿಸುವ ಉದ್ದೇಶದಲ್ಲಿ ಅವರ ಗುರಿ ಹೇಗಿತ್ತಂದ್ರೆ ಮನುಷ್ಯ ಕುಲ ಅಂತ ಹೇಳುವುದುಲ್ಲ ಒಂದು ವರ್ಗ ಮಾನವ ಒಂದು ವರ್ಗ ಅದರಲ್ಲಿ ಮತ್ತು ಜಾತಿ ಭೇದ ಪ್ರಭೇದಗಳಿಲ್ಲ ಅವರ ಕಲ್ಪನೆ ಮನುಷ್ಯ ಒಂದು ವರ್ಗ ಹಾಗೆ ಪ್ರಾಣಿಗಳು ಪಕ್ಷಿಗಳು ಗಿಡ ಮರಗಳು ಔಷಧಿ ಲತೆಗಳು ಇವೆಲ್ಲವನ್ನೊಂದು ವರ್ಗ ಅವೆಲ್ಲವನ್ನ ರಕ್ಷಣೆ ಮಾಡೋ ಜವಾಬ್ದಾರಿ ಮನುಷ್ಯನದ್ದಾಗಿರುತ್ತದೆ ಅನ್ನೋದು ಅವರ ಕಲ್ಪನೆ ತನ್ನ ಸುತ್ತಿನ ಪರಿಸರನ್ನು ಉಳಿಸಿಕೊಂಡು ಬೆಳೆಸ್ಕೊಂಡು ಹೋಗಬೇಕಾದ ಜವಾಬ್ದಾರಿ ಮನುಷ್ಯನದ್ದಾಗಿರುತ್ತೆ ಅದನ್ನು ಉಳಿಸೋದಕ್ಕೆ ಬೇಕಾದ ಪ್ರಯತ್ನಗಳು ಈ ಆಗಗಳು ತನ್ನ ಸುತ್ತಿನ ಪರಿಸರವನ್ನು ಹೇಗೆ ಉಳಿಸ್ಕೊಳ್ಬೇಕು ಅದಕ್ಕೆ ಬೇಕಾಗಿ ಪ್ರತಿಯೊಬ್ಬರೂ ತನ್ನ ಕರ್ತವ್ಯವನ್ನು ವಿನಿಯೋಗಿಸಬೇಕಲ್ಲ ಹಾಗಾಗಿ ಅದಕ್ಕಾಗಿ ತನ್ನ ಸಮಯವನ್ನು ವ್ಯಯ ಮಾಡಬೇಕಾ ತನ್ನ ಜೀವನ ವ್ಯವಸ್ಥೆಯನ್ನು ಶುರು ಮಾಡಿಕೊಳ್ಬೇಕು ತನ್ನ ಜೀವನಕ್ಕೆ ಉದರಂಭರಣೆ ವ್ಯವಸ್ಥೆ ಪ್ರತಿಯೊಂದು ಜೀವಿಗೂ ಅನಿವಾರ್ಯ ಉಳಿದೆಲ್ಲ ಜೀವಿಗಳಿಗೂ ಉದರಂಭರಣೆ ಮಾತ್ರ ಉದ್ಯೋಗ ಬೇರೆ ಏನೂ ಇಲ್ಲ ಮನುಷ್ಯನಿಗಾಗಲ್ಲ ಉದರಂಭರಣೆ ಅಂತ ಹೇಳಿದ್ರೆ ಉದ್ಯೋಗ ಆಗಬಾರ್ದು ಅದು ಸ್ವಲ್ಪ ಸುಲಭದಲ್ಲಿ ಆಗಬೇಕು ಬೇರೆ ಕಾಲದಲ್ಲಿ ತನ್ನ ಪರಿಸರವನ್ನು ಉಳಿಸುವ ಪ್ರಯತ್ನ ಮಾಡಬೇಕು ಅದಕ್ಕಾಗಿ ಸಮಾಜ ವ್ಯವಸ್ಥೆ ಅಂತ ಬಳಕೆ ತೊಂದರು ಈ ಸಮಾಜ ವ್ಯವಸ್ಥೆಯಲ್ಲಿ ನಲವತ್ತು ವರ್ಗದ ವಿಭಾಗ ಬಂತು ಜಾತಿ ಅಂತ ನೀವು ಹೇಳ್ತಾ ಇದ್ದೀರಿ ಅದರಲ್ಲಿ ಜಾತಿ ಅಲ್ಲ ನಲವತ್ತು ವೃತ್ತಿ ಪ್ರಧಾನವಾದಂಥ ಸಮಾಜ ವ್ಯವಸ್ಥೆ ಆ ವೃತ್ತಿಯನ್ನು ಆಧರಿಸಿ ಒಂದೊಂದು ವೃತ್ತಿಯನ್ನು ಒಬ್ಬ ಮಾಡಿ ಎಲ್ಲರೂ ಹಂಚಿಕೊಂಡಾಗ ಬಹಳ ಸುಲಭದಲ್ಲಿ ಇಡೀ ಸಮಾಜಕ್ಕೆ ಆಹಾರ ಜೀವನಾವಶ್ಯಕ ವಸ್ತುಗಳ ಸೌಲಭ್ಯ ಒದಗಿಸಲ್ಪಡ್ತದೆ ಮತ್ತೆ ಬೇಕಾದಷ್ಟು ಸಮಯಾವಕಾಶ ಸಿಗುತ್ತೆ ತನ್ನ ಸುತ್ತಿನ ಪರಿಸರ ಸಮಾಜವನ್ನು ಪ್ರಾಣಿ ಪಕ್ಷಿಗಳು ರಕ್ಷಣೆ ಮಾಡುವಂಥ ಕೆಲಸ ನಿರ್ವಹಿಸಲಿಕ್ಕಾಗುತ್ತೆ ಆತ್ಮ ಸಾಧನೆ ಮಾಡಿಕೊಳ್ಳಿಕ್ಕೂ ಅವಕಾಶ ಆಗುತ್ತೆ ಹಾಗೆ ಉದ್ದೇಶದಿಂದ ಈ ಸಮಾಜ ವ್ಯವಸ್ಥೆಯನ್ನು ಹಿಂದೆ ಋಷಮನಗಳು ಏನು ತಂದರೂ ಅದು ಕಾಲಕಾಲಕ್ಕೆ ಸಹಜವಾಗಿ ಪ್ರಾಕೃತಿಕ ಸಹಜ ಗುಣ ಒಂದು ವ್ಯವಸ್ಥೆ ಸ್ವಲ್ಪ ಕಾಲಕ್ಕೆ ಸಹಜವಾಗಿ ಕೆಡ್ತಾ ಬರುತ್ತೆ ಅದಕ್ಕೆ ಪರಿಷ್ಕರಣೆ ಕೊಡಬೇಕು ಪರಿಷ್ಕರಣೆ ಕೊಡೋದು ಹೇಗೆ ಈ ಯಾಗ ಮುಖೇನ ಪುನಃ ಆ ವ್ಯವಸ್ಥೆಯನ್ನು ಪುನಃ ಒಂದು ಪರಿಷ್ಕರಣೆ ಕೊಟ್ಟು ಸಮಾಜ ವ್ಯವಸ್ಥೆ ಭದ್ರತೆ ಬರಬೇಕು ಭದ್ರವಾದ ಸಮಾಜ ವ್ಯವಸ್ಥೆಯಿಂದ ತನ್ನ ವೃತ್ತಿ ಗೌರವವನ್ನು ಕಾಪಾಡಿಕೊಳ್ಳುತ್ತಾ ತನ್ನ ವೃತ್ತಿಯಲ್ಲಿ ಅದನ್ನು ಶಕ್ತನಾಗಿ ಬಾಳಿ ಹಾಗೆ ಸಮಾಜಕ್ಕೆ ಬೇಕಾದ ಪೂರಕವಾಗಿ ಬಾಳೋದು ಕೆಲಸಾಧ್ಯ ಏನು ಅವನಿಗೆ ಸಹಾಯ ಒದಗಬೇಕು ಅದನ್ನು ಮಾಡಿಕೊಡೋ ವ್ಯವಸ್ಥೆ ಈ ಯಾಗ ವ್ಯವಸ್ಥೆ ಅದನ್ನು ಭಾಳ ಹಿಂದೆ ವಸಿಷ್ಠರು ಆ ಕಾಲದಲ್ಲಿ ಸಾಮಾಜಿಕವಾದ ವಿಫಲವನ್ನು ಸರಿಪಡಿಸೋದಕ್ಕಾಗಿ ಹರಿಶ್ಚಂದ್ರನ ಕೈಯಲ್ಲಿ ಮಾಡಿಸಿದರು ಅಂತ ನಮಗೆ ಪುರಾತನ ಇತಿಹಾಸ ಸಿಗುತ್ತದೆ ನಂತರ ಹಲವಾರು ಬೇರೆ ಬೇರೆ ಕಡೆಯಲ್ಲಿ ಬೇರೆ ಬೇರೆ ಯಾಗ ಆದ ಉದಾಹರಣೆ ಸಿಕ್ಕಿದೆ ತೀರೋ ಇತ್ತೀಚೆಗೆ ಕದಂಬರ ಕಾಲದಲ್ಲಿ ಕೂಡ ಇಲ್ಲಿ ಸಾಮಾಜಿಕ ವ್ಯವಸ್ಥೆ ಪೂರ್ಣ ಹದಗೆಟ್ಟಿತ್ತು ಆಗ ಅವರು ಕೂಡ ಈ ಯಾಗವನ್ನು ಮಾಡಿ ಸಾಮಾಜಿಕ ವ್ಯವಸ್ಥೆಯನ್ನು ಬೆಳಕಿಗೆ ಸರಿಯಾದ ಅಂತ ಕಾಣುತ್ತೆ ಅದರ ಮೇಲೆ ಆದ ಬಗ್ಗೆ ಯಾವುದೇ ಮಾಹಿತಿ ಸಿಕ್ಕಿಲ್ಲ ಇದು ಸಾಮಾಜಿಕ ವ್ಯವಸ್ಥೆಯ ಪುನರುತ್ಥಾನ ಸಾಮರಸ್ಯವನ್ನು ಜನರಲ್ಲಿ ಪರಸ್ಪರ ಸಾಮರಸ್ಯವನ್ನು ತರುವುದು ಈ ಯಾಗದ ಗುರಿ ಸರ್ ಈಗಾಗಲೇ ಸಾಕಷ್ಟು ಮಾಹಿತಿಗಳನ್ನು ನೀಡಿದ್ರೆ ವಿಶೇಷವಾಗಿ ಈ ಮೌಲ್ಯಗಳ ಅದಪತನವಾದಾಗ ಸಮಾಜ ದುಸ್ಥಿತಿಗೆ ತಲುಪಿದಾಗ ಇಂತಹ ಯಾಗಗಳ ಅಗತ್ಯ ಇದೆ ಅನ್ನುವಂತಹ ಮಾತನ್ನು ತಾವು ಉಲ್ಲೇಖಿಸಿದರೆ ಜೊತೆಯಲ್ಲಿ ವಸಿಷ್ಠ ಮನಿಗಳೇ ಈ ಒಂದು ಯಾಗವನ್ನು ನೇತೃತ್ವ ವಹಿಸಿ ವಿಶ್ವಾಮಿತ್ರ ಮಹಾ ಕ್ಷಮಿಸಿ ಹರಿಶ್ಚಂದ್ರ ಅವರಿಂದ ಮಾಡಿಸಿದ್ರೆ ಅನ್ನುವಂತಹ ಮಾಹಿತಿಯನ್ನು ಇಲ್ಲಿ ಒಂದು ನನ್ನಲ್ಲಿ ಮೂಡಿದ ಪ್ರಶ್ನೆ ಮತ್ತು ಬಹಳ ಬಹಳಷ್ಟು ಮಂದಿಯಲ್ಲಿ ಮೂಡಿದಂತಹ ಪ್ರಶ್ನೆ ಈ ಒಂದು ಯಾಗದ ಪರಿಕಲ್ಪನೆ ತಮ್ಮ ಮನದಲ್ಲಿ ಹೇಗೆ ಮೂಡಿದು ಗ್ರಂಥಾನುಭವೋ ಅಥವಾ ಮಾನವಾತೀತವಾದಂತಹ ಶಕ್ತಿಯ ಮುಖೇನವಾಗಿ ಈ ಯಾಗದ ಪರಿಕಲ್ಪನೆ ತಮ್ಮಲ್ಲಿ ಮೂಡಿದ ಮತ್ತೆ ಯಾವ ರೀತಿ ಬಯಸ್ಕೊಳ್ತಾ ಇದ್ದೇವೆ ಎಲ್ಲವೂ ಸಹಜ ಅಧ್ಯಯನದಿಂದ ವಿದ್ಯೆಯಿಂದ ಕಂಡುಕೊಳ್ಳುವ ವಿಚಾರಗಳವೆಲ್ಲ ಈ ಯಾಗದ ಕಲ್ಪನೆ ಅನ್ನೋದು ಅಂತಲ್ಲ ನನ್ನ ಜೀವನದ ಉದ್ದೇಶವೇ ಸತತ ಅಧ್ಯಯನ ನಾನು ಅಧ್ಯಯನಕ್ಕಾಗಿ ದಕ್ಷಿಣ ಭಾರತಕ್ಕೆ ಬಂದವನು ಈ ಪ್ರದೇಶದ ವಿಶೇಷತೆಗಳೇನು ಇವಳನ್ನ ಅಧ್ಯಯನ ಮಾಡಬೇಕು ತಿಳಿಬೇಕು ಅನ್ನೋದು ಅಧ್ಯಯನಕ್ಕೆ ಮುಕ್ತ ಆಗಿಲ್ಲ ಆ ಅಧ್ಯಯನಕ್ಕಾಗಿ ಈ ಪ್ರದೇಶಕ್ಕೆ ಬಂದವನು ಬಂದಾಗ ಇಲ್ಲಿ ನನ್ನದ್ದಾದ ಅಧ್ಯಯನಗಳ ಕಾಲದಲ್ಲಿ ಎಷ್ಟೋ ವಿಚಾರಗಳು ಕಂಡು ಬರ್ತದೆ ಅದನ್ನು ಜನರಿಗೆ ಹೇಳ್ತೇನೆ ಹಾಗಾಗಿ ನನ್ನ ಬಗ್ಗೆ ಜನಕ್ಕೆ ಆಸಕ್ತಿ ಹೊಡ್ತದೆ ಹಾಗೆ ಯಾಗ ಮಾಡಬೇಕು ಹಾಗೆ ಮಾಡಬೇಕು ಹೀಗೆ ಮಾಡೋಕೆ ಕಲ್ಪನೆ ಬರ್ತದೆ ಹಾಗೆ ಇಲ್ಲಿ ಪುನರೇಖೆಯಾಗ ಗಾಯತ್ರಿ ಆಗ ಎಲ್ಲ ನಡೆದದ್ದು ಕೂಡ ಆ ರೀತಿಯ ಅವರ ಕುತೂಹಲ ಅದಕ್ಕೆ ನನ್ನ ಸಹಕಾರ ಸೇರಿ ಯಾಗ ನಡೆದಿದೆ ಸಮಾಜ ಯಾಗ ಮಾಡಿದ್ದೇನೆ ನಾನಲ್ಲ ಕೇವಲ ನಾನಕ್ಕೂ ಸಹಾಯಕನಾಗಿ ಮಾಡಿದ್ದೆ ಅಷ್ಟೇ ಸಮಾಜಕ್ಕೆ ಒಳ್ಳೆಯದಾಗತಕ್ಕಂಥ ಯಾವುದಾದ್ರು ಇನ್ನೊಂದು ಯಾಗ ಇದ್ದರೆ ಈ ವರ್ಷ ಮಾಡೋಣ ಅಂತ ಅಭಿಪ್ರಾಯ ಇದೆ ಇಲ್ಲಿಯ ಭೂಮಿಯೆಲ್ಲ ಹುಟ್ಟಿದ ಚೈತನ್ಯ ಮಿಷನ್ನ ಮುಖ್ಯಸ್ಥರ ಚಿನ್ಮಯ ಮಿಷನ್ನ ಮುಖ್ಯಸ್ಥರಾದ ಧರ್ಮಾನಂದ ಜಿ ಅವರು ಅಪೇಕ್ಷೆ ಇಟ್ಟಿದ್ದಾರೆ ಅದಕ್ಕೆ ನೀವೇನು ಹೇಳ್ತೇವೆ ಕೇಳಿದ್ರು ಆದರೆ ಹೇಳಿದೆ ಸಮಾಜದ ಎಲ್ಲರೂ ಸೇರಿ ಮಾಡುವುದಾದ್ರೆ ಅಂತ ಒಂದು ವಿಶೇಷ ಯಾಗಗಳನ್ನ ಹುಡುಕಿ ಅಧ್ಯಯನ ಮಾಡಿ ನಿಮ್ಮನ್ನು ನಾನು ಕೊಡ್ತೇನೆ ಮಾಡುವ ಒಂದೊಂದು ವರ್ಗ ಅಥವಾ ಒಂದು ಜನ ಅಥವಾ ಒಬ್ಬ ವೈಯಕ್ತಿಕ ವ್ಯಕ್ತಿ ಮಾಡ್ತೇನೆ ಅಂದ್ರೆ ನಾನು ಅಂಥದ್ದು ಬರೋದಿಲ್ಲ ನನಗೆ ಸಮಯ ಇಲ್ಲ ಎಲ್ಲ ಒಟ್ಟು ಸೇರ್ತೇನೆ ಅಂತ ನಾನು ಒಂದು ಸಮಾಜದ ಒಬ್ಬ ವ್ಯಕ್ತಿ ನಾನು ಬರ್ತೇನೆ ಒಟ್ಟಾಗಿ ಸೇರಿ ಮಾಡೋಣ ಒಳ್ಳೆ ಯಾಗ ಮಾಡುವ ಅಂತ ಹೇಳಿದೆ ಆ ಅದಕ್ಕೆ ಸಂಬಂಧಪಟ್ಟು ಅನ್ವೇಷಣೆ ಮಾಡೋ ವಿಧಾನಗಳಿದೆ ಇಂಥ ವಿಶೇಷವಾದ ಯಾಗ ಯಾಗ ಸೂತ್ರಗಳು ತುಂಬ ಬೇಕಾದಷ್ಟಿದೆ ಬೇರೆ ಬೇರೆ ರೀತಿ ಯಾಗಳಿದೆ ಇಂಥ ಸಾಮಾಜಿಕ ಹಿತದೃಷ್ಟಿಯಿಂದಲೇ ಕಲ್ಪಿಸಲ್ಪಟ್ಟ ಎಷ್ಟೋ ಸಾವಿರಾರು ಯಾಗಗಳಿದೆ ಅದರಲ್ಲಿ ಶ್ರೇಷ್ಠ ಈ ಕಾಲಕ್ಕೆ ಸೂಕ್ತವಾದ್ದು ಯಾವುದು ಶ್ರೇಷ್ಠ ಈಗಿನ ರಾಜಕೀಯ ಪರಿಸ್ಥಿತಿ ಈಗಿನ ಸಾಮಾಜಿಕ ಪರಿಸ್ಥಿತಿ ಈಗಿನ ಜನರ ಮಾನಸಿಕ ಪರಿಸ್ಥಿತಿ ಇವುಗಳಿಗೆ ಸೂಕ್ತವಾದ್ದು ಯಾವುದು ಇದೆ ಅಂತದನ್ನ ಹುಡುಕಬೇಕಲ್ಲ ಹಾಗೆ ಹುಡುಕಿ ನಾನು ನನ್ನ ಬಗ್ಗೆ ನಿಮಗೆ ಮಾಹಿತಿ ಕೊಡ್ತೇನೆ ಅದು ಸಂಬಂಧಪಟ್ಟು ಒಂದು ದರ್ಪಣಾಸ್ತ್ರ ವಿಧಾನ ಅಂತಿದೆ ಅವುಗಳ ಮುಖೇನ ಹಿಂದೆ ನಡೆದಂತ ಯಾಗಗಳ ಮಾಹಿತಿಯನ್ನೆಲ್ಲ ಸಂಗ್ರಹಿಸಿ ಯಾವುದರಿಂದ ಏನೇನು ಕೆಲಸ ಮಾಡಿದರೆ ಏನು ಉಪಯೋಗ ಆಗತ್ತೆ ಅಂತ ಕಂಡು ಈ ಯಾಗವನ್ನ ಈ ಪ್ರಸಕ್ತ ಕಾಲಕ್ಕೆ ತುಂಬಾ ಸೂಕ್ತ ಗವಾಮಯನ ಯಾಗ ಬಹಳ ಶ್ರೇಷ್ಠವಾದ್ಯಾಗ ಇಲ್ಲಿ ಎಲ್ಲರೂ ಭಾಗವಹಿಸುವ ಅವಕಾಶ ಇದೆ ಜೊತೆಯಲ್ಲಿ ಎಲ್ಲರಲ್ಲೂ ಪರಿಷ್ಕರಣೆ ತರಲಿಕ್ಕೆ ಸಾಧ್ಯತೆ ಇದೆ ಯಾಗದ ಮುಖೇನ ಅಂತ ಕಂಡು ಹಾಗಾಗಿ ಈ ಯಾಗವನ್ನು ಸೂಚಿಸಿದೆ ಎಲ್ಲ ಆಸಕ್ತರು ತುಂಬಾ ಸಂತೋಷವಾಗಿ ಅದನ್ನು ಒಪ್ಪಿಕೊಂಡು ಎಲ್ಲ ಹೊಟ್ಟು ಸೇರಿ ಮಾಡೋಣ ಅಂತ ಹೇಳಿದ್ರು ಹಾಗೆ ಒಂದೊಂದ್ ಹಂತಲ್ಲಿ ಬೆಳೆದು ಇಷ್ಟು ಮಟ್ಟಕ್ಕೆ ಬಂದು ನಿಂತಿದೆ ಯಾಗದ ನಿರ್ದೇಶಕರಾದ ಶ್ರೀ ಕೆ ನಿತ್ಯಾನಂದರು ತನ್ನ ಅಸಾಮಾನ್ಯ ಧಿ ಶಕ್ತಿಯಿಂದ ಜೀವನಾನುಭವ ಗ್ರಂಥಾನುಭವಗಳಿಂದ ಕಂಡುಕೊಂಡ ವಿಚಾರಗಳನ್ನು ಮುಕ್ತವಾಗಿ ನಮ್ಮೊಂದಿಗೆ ಹಂಚಿಕೊಂಡದ್ದು ಹೀಗೆ ಅಂದ್ರೆ ಸುಮಾರು ಅರವತ್ತು ವರ್ಷಗಳ ನಂತರ ಭಾರತದಲ್ಲಿ ಈ ಒಂದು ಯಾಗ ನಡೆದ ಬಹುಶಃ ಆ ಯಾಗವನ್ನು ಮುನ್ನಡೆಸಿದ್ರಿ ಅದರ ನೇತೃತ್ವವನ್ನು ವಹಿಸಿದ್ರಿ ಅನ್ನುವಂತಹ ಮಾತುಗಳು ಕೇಳಬಾರದ ಆಧ್ಯಾತ್ಮಿಕ ಪರಿಭಾಷೆಯಲ್ಲಿ ಹೇಳುವುದಾದ್ರೆ ಪರವಕಾಯ ಪ್ರವೇಶವನ್ನು ತಾವು ಮಾಡಿದ್ರಿ ಅನ್ನುವಂತ ಅನ್ನಿಸುವುದರಿಂದ ನಿಜವಾಗಿಯೂ ಸತ್ಯವೇ ವೈಜ್ಞಾನಿಕವಾಗಿ ಅದನ್ನ ಸ್ಥಿರವಾಗಿ ಸಿದ್ಧಪಡಿಸಬೇಕು ಎನ್ನುವ ಗುರಿಯಲ್ಲಿ ನಾನು ಸಿದ್ಧಪಡಿಸಿದ ಮೇಲೆ ಅದನ್ನ ಸಾಧ್ಯವಾಗಿ ಸತ್ಯ ಅಂತ ಒಪ್ಪದೇನೆ ಅಲ್ಲಿವರೇ ಜನರ ಬಾಯಲ್ಲಿ ಬಂದದ್ದು ಅಂತ ಹೇಳಿ ಆದ್ರೆ ಹಿಂದೆ ಸಾಂಗ್ಲಿ ನಡೆದಿ ಆಗುದೂ ನಾನೇ ಸ್ವತಃ ಭಾಗವಹಿಸಿ ನಾನೇ ನೇತೃತ್ವದಲ್ಲಿ ಆದದ್ದು ಹೌದು ಇಲ್ಲ ಅಂತಲ್ಲ ಈ ಆಗ ಈ ಒಂದು ಸಾಮಾನ್ಯ ಸಾವಿರದ ಎರಡ್ ಸಾವಿರದಷ್ಟು ವರ್ಷದ ಹಿಂದೆ ಆಗಿದೆ ಬಿಟ್ಟರೆ ಅದ್ರ ಮೇಲೆ ಆದ ಬಗ್ಗೆಯೂ ಮಾಹಿತಿ ಸಿಕ್ಕಿಲ್ಲ ಅಲ್ಲಿಂದ ಮುಂದೆ ಸಹಜ ಸಾಮಾಜಿಕ ವಿಪ್ಲವಗಳು ಈ ಧಾರ್ಮಿಕತೆ ಮೇಲೆ ಬೀರ್ತಕ್ಕಂತ ಬಾಕ್ಯ ಒತ್ತಡ ಕ್ಷೀಣಿಸ್ತಾ ಬಂತು ಇಂತ ಮಹಾಯಾಗಳ ಬಗ್ಗೆ ಅವುಗಳ ಸೂತ್ರಗಳ ಬಗ್ಗೆ ಅಧ್ಯಯನ ಆಗಲಿ ಯಾವುದೂ ಇಲ್ಲ ಅಧ್ಯಯನದ ಕೊರತೆ ಆಗ್ತಾ ಬಂದ್ಬಿಟ್ಟು ತೀರಾ ವೈಯಕ್ತಿಕ ಹಿತ ಸಾಧನೆಗೆ ಬೇಕಂತ ಕೆಲವು ಶಾಂತಿ ಹೋಮ ಹವನಗಳು ಮಾತನಾಡಿದ ಬಿಟ್ಟರೆ ಈಗ ಇಂಥ ಮಹಾಯಾಗಳ ಕಲ್ಪನೆಯೇ ಇಲ್ಲ ಬಿಟ್ಟು ಹೋಗಿದೆ ಯಾರು ಮಾಡ್ತಾ ಇಲ್ಲ ಹಾಗಾಗಿ ಒಂದ್ ಎರಡ್ ಸಾವಿರ ವರ್ಷದ ಹಿಂದೆ ಈ ಯಾಕೆ ನಡೆದ ಬಿಟ್ಟರೆ ಅದ್ರ ಮೇಲೆ ನಡೆದ ಬಗ್ಗೆ ಯಾವುದೇ ಆಧಾರ ಸಿಕ್ಕಿಲ್ಲ ಒಂದು ಅರವತ್ತು ಭಾಗ ಜನ ಯಾವುದೇ ಒಂದು ವಿಷಯವನ್ನು ಸ್ವೀಕರಿಸಬೇಕಾದ್ರೆ ಅಲ್ಲಿ ಸ್ವಹಿತ ಚಿಂತನೆ ಮಾಡದೆ ಯಾರು ಸ್ವೀಕರಿಸುವುದಿಲ್ಲ ಆ ಸ್ವಹಿತಾಸಕ್ತಿ ಸ್ವಹಿತ ಚಿಂತನೆಯ ಕಾರಣದಿಂದಾಗಿ ಎಲ್ಲವನ್ನು ದೂಷಿಸುವುದು ಸಹಜ ಗುಣವಾಗುತ್ತೆ ಮನುಷ್ಯನಲ್ಲಿ ಆದ್ರೆ ಎಲ್ಲಾ ಕಡೆಯಲ್ಲೂ ಯಾರನ್ನು ತುಳಿಯುವ ಉದ್ದೇಶ ಯಾರಿಗೂ ಇಲ್ಲ ಕೆಲವೊಂದು ಸಂದರ್ಭದಲ್ಲಿ ತನ್ನ ಲಾಭಕ್ಕಾಗಿ ಇನ್ನೊಬ್ಬರನ್ನ ತೊಳೆಯುವ ಪ್ರಯತ್ನ ಮಾಡಿದೆ ಅದು ಎಲ್ಲರೂ ಮಾಡ್ತಾರೆ ಅದೇನು ಈ ಧಾರ್ಮಿಕತೆಯಲ್ಲಿ ಮಾತ್ರ ಅಂತಲ್ಲ ಒಂದು ವ್ಯಾಪಾರ ಮಾಡ್ತಾನೆ ಮತ್ತೊಬ್ಬ ವ್ಯಾಪಾರ ತುಳಿಯುವ ಪ್ರಯತ್ನ ಸದಾ ಮಾಡ್ತಾ ಇರ್ತಾನೆ ಹಾಗಾದ್ರೆ ಅವನು ಧಾರ್ಮಿಕ ಕಾರಣ ತುಳಿತಾನಂತರ್ತವೆ ವ್ಯಾಪಾರದ ಕಾರಣ ತುಳಿತಾನೆ ಇನ್ನು ಈಗ ಅತಿ ಹೆಚ್ಚು ಮುಂದುವರೆದಂತ ನಿಮ್ಮ ಐಟಿ ವಿಟಿಯಲ್ಲೂ ಒಂದ್ ಕಂಪನಿ ಒಂದ್ ಕಂಪನಿ ಮೇಲಾಟ ಇದ್ದೇ ಇದೆ ಹೋಗ್ತಾನೆ ಹಾಗಾಗಿ ಮತ್ತೊಬ್ಬ ತುಳಿತಾನಂತರ್ತವೆ ತುಳಿತಾನಂತರ್ತಲ್ಲ ಇವನಿಗೆ ಬೆಳಿಬೇಕಾದಂತಹ ಸಹಜ ಶಕ್ತಿ ಇಲ್ಲ ಇವನಿಗೆ ಬಯ ಕೂಗ್ತಾನೆ ಬೆಳೀತಾ ಇದ್ದಾನೆ ಅನ್ನೋದೇ ಬೆಳೆಯುವ ಪ್ರಯತ್ನದಲ್ಲಿ ಅವನು ಅವನ ಪ್ರಯತ್ನದಿಂದಾಗಿ ಇವನಿಗೆ ತುಳಿಯಲ್ಲಿ ಪಡಬಹುದು ಅವನ ಉದ್ದೇಶ ತುಳಿಯುವುದಾಗಿರುವುದಿಲ್ಲ ಹಾಗೆ ಅದು ಸಹಜ ಈ ಸಹಜ ಪ್ರಕೃತಿಯ ಗುಣ ಸದಾಕಾಲ ಪ್ರಕೃತಿ ಇಲ್ದಾಗ ಎಲ್ಲಾ ಜೀವಿಗಳು ಇನ್ನೊಂದರ ಭಯದಿಂದಲೇ ಬದುಕೋದು ಪ್ರತಿಯೊಬ್ಬನು ಬೆಳೆಯುವ ಪ್ರಯತ್ನ ಮಾಡ್ತಾನೆ ಪ್ರಯತ್ನ ಮಾಡುವಾಗ ವಿರೋಧಿ ಪ್ರವೃತ್ತಿ ಬೆಳೀತದೆ ಆ ವಿರೋಧಿ ಪ್ರವೃತ್ತಿಯನ್ನು ಎದುರಿಸಬೇಕಾಗಿ ಆಯುಧಗಳು ಹುಟ್ಟಿಕೊಳ್ಳುತ್ತಲ್ಲ ಹಾಗೆ ಎಲ್ಲವೂ ಹುಟ್ಟುಕೊಳ್ತಾ ಇರ್ತದೆ ಸಂಶೋಧನೆ ಆಗದಂತೆ ಹೆಚ್ಚು ಅಭಿವೃದ್ಧಿ ಆಗುತ್ತೆ ಈ ಪ್ರವೃತ್ತಿಯಿಂದ ದೋಷ ಇಲ್ಲ ಪ್ರವೃತ್ತಿಯನ್ನು ಬಳಸುವ ವಿಧಾನ ತಪ್ಪಾಗಿದೆ ಅಷ್ಟೇ ಕೇವಲ ಅಲ ಎತ್ತುಕೊಳ್ಳೋದು ನಮ್ಮನ್ನು ಅವರು ತುಳಿತಾರೆ ಯಾರು ತುಳಿಕ್ ಸಾಧ್ಯ ಇವರು ಸ್ವತಂತ್ರ ಬದುಕುವ ಪ್ರಯತ್ನ ಮಾಡಲಿ ಯಾರನ್ನ ಯಾರಿಗೆ ತುಳಿಯೋಕೆ ಆಗುದಿಲ್ಲ ತುಳಿತಾರೆ ಅಂತ ಹೇಳೋದಷ್ಟೇ ತುಳಿ ಇಲ್ಲ ತುಳಿಯುವುದಾಗಲಿ ಅಥವಾ ಕೀಳರ್ಮೆ ಆಗಲಿ ಇಲ್ಲ ಅವರು ಕೀಳರ್ಮೆ ಕೆಲವರಿಗಂತೂ ಸಹಜ ಕೀಳರ್ಮೆ ಇದೆ ಈಗ ಈ ಜಾಗಕ್ಕೆ ಎಲ್ಲರೂ ಬರ್ಬಹುದು ಎಲ್ಲರೂ ಬನ್ನಿ ಅಂತ ಪ್ರತಿಯೊಂದು ಮನೆ ಮನೆಗೆ ಹೋಗ್ಕರೂ ಎಷ್ಟೋ ಜನ ಬರ್ಲಿಲ್ಲ ಅವ್ರು ಯಾರಿಗೇನು ಮೂಡಿಸುತ್ತೆ ಬರ್ತಾನೆ ಹಾಗೆ ಬಂದು ಆಸಕ್ತರ ಭಾಗವಹಿಸಬೇಕು ಯಾವ ಕೀಳರ್ಮೆ ಆಗುತ್ತೂ ಇಲ್ಲ ಅವರಿಗೆ ಕೀಳರ್ಮೆ ಇದೆ ಇನ್ನು ಕೆಲವೊಂದು ಸ್ಥಾಪಿತ ಹಿತಾಸು ಹಾಗಾಗತ್ತೆ ಹೀಗಾಗುತ್ತೆ ಸುಳ್ಳು ಪ್ರಲೋಭನಗಳು ಕೊಡ್ತಾರೆ ಅಪಾಯದ ಪಯನ ಹುಟ್ಟಿಸ್ತಾರೆ ಹೀಗೆಲ್ಲ ಆಗಿದೆ ಇಲ್ಲ ಅಂತಲ್ಲ ಅದ್ರಲ್ಲಿ ಎಲ್ಲಿಯೂ ಕೂಡ ತುಳಿತ ಇಲ್ಲ ಈ ಕರ್ಮಭೂಮಿಯಲ್ಲಿ ಧರ್ಮಕ್ಕೆ ವಿಶೇಷವಾಗಿ ಸನಾತನ ಸಂಸ್ಕೃತಿಗೆ ಅಂಧಕಾರ ಕವಿದಾಗ ಅಥವಾ ಈ ದೇಶದಲ್ಲಿ ತಾಮಸ ಪ್ರವೃತ್ತಿಗಳು ಮೇಳವಿಸಿದಾಗ ಯುಗ ಯುಗಗಳಲ್ಲಿ ಆವಿರ್ಭವಿಸಿ ಧರ್ಮದ ಸಂಸ್ಥಾಪನೆಯನ್ನು ಮಾಡ್ತೇನೆ ಅಂತ ಮಾತನ್ನ ಶ್ರೀಕೃಷ್ಣ ಪರಮಾತ್ಮ ಹೇಳಿದ ಆ ರೀತಿ ಮಾಡಿದ್ದಾರೆ ಕೂಡ ಮಾತ್ರವಲ್ಲ ತಿರ ಧರ್ಮದ ಅವನತಿಯಾದಾಗ ಶಂಕರ ಭಗವತ್ಪಾದರು ಇರ್ಬೋದು ಅಥವಾ ಆಚಾರ್ಯತ್ರ ಇರ್ಬೋದು ಈ ಭೂಮಿಯಲ್ಲಿ ಅವತರಿಸಿ ಧರ್ಮದ ಉನ್ನತಿಯನ್ನ ಮಾಡಿದ್ದಾರೆ ಇದೀಗ ಮತ್ತೊಮ್ಮೆ ಬಹುಶಃ ಈ ಒಂದು ಪರಿಸರದಲ್ಲಿ ಧರ್ಮ ತಿರ ಅವನತಿಯನ್ನ ಕಾಣ್ತದೆ ಒಂದು ರೀತಿಯ ಅದ ಪತನವನ್ನ ಹಾಗಾಗಿ ಈ ಕರ್ಮ ಭೂಮಿಯಲ್ಲಿ ಮತ್ತೊಮ್ಮೆ ಯಾರಾದ್ರೂ ಅಂತಹ ಮಹಾನ್ ಪುರುಷ ಅವಕಾಶ ಇದೆ ನಿರೀಕ್ಷೆಗಳು ಕೆಲವು ಕಂಡು ಬಂದಿದೆ ವು ಮಹಾಪುರುಷ ಹುಟ್ಟಿ ಬರ್ತಾರೆ ಸಾಮಾನ್ಯ ನಮ್ಮ ಇತಿಹಾಸದಲ್ಲಿ ಎಲ್ಲ ತಗೊಂಡಾಗಲೂ ಹೆಚ್ಚಾಗಿ ಸಾಮಾನ್ಯ ಒಂದು ಎಂಟುನೂರರಿಂದ ಸಾವಿರ ವರ್ಷದ ಇತಿಹಾಸ ಕಾಲದಲ್ಲೇ ಒಬ್ಬ ಮಹಾಪುರುಷ ಹುಟ್ಟಿ ಬಂದು ಅಂತ ಬೇಕಂತ ಸಮಾಜದ ಉನ್ನತಿಗೆ ಸನ್ಮಾರ್ಗ ಬೋಧನೆಗೆ ಬೇಕಾದ ಮಾರ್ಗದರ್ಶನ ಮಾಡಿದ ದಾಖಲೆಗಳು ಸಿಗುತ್ತೆ ಹಾಗೆ ಈಶಾನ್ಯ ಕೂಡ ಹುಟ್ಟಿ ಬರುವ ಸಾಧ್ಯತೆಗಳು ಇದೊಂದು ಕಂಡು ಬಂದಿದೆ ನಾವೆಲ್ಲ ಅದಕ್ಕೆ ಬೇಕಾದ ಭೂಮಿಕೆಯನ್ನು ಸಿದ್ಧ ಮಾಡಬೇಕು ನಮ್ಮ ಪ್ರಯತ್ನ ಅಂದ್ರೆ ಯಾವ ಸಂದರ್ಭ ಹೇಳೋದಿಲ್ಲ ಸದ್ಯ ಬರ್ಬೋದು ಯಾಗದ ಬಗ್ಗೆ ಮಾತನಾಡುವಾಗ ಇಲ್ಲಿ ಸುಮಾರು ಹದಿನಾರು ಕುಂಡಗಳನ್ನ ನಾವು ಕಾಣ್ಬೋದು ಈ ಹದಿನಾರು ಯಜ್ಞ ಕುಂಡಗಳ ಬಗ್ಗೆ ಮತ್ತು ವಿಶೇಷ ಪ್ರಧಾನ ಕುಂಡದ ಬಗ್ಗೆ ಮತ್ತು ಅಗ್ನಿಮುಖ ಇದರ ಬಗ್ಗೆ ಒಂದಷ್ಟು ಮಾಹಿತಿ ಇಲ್ಲಿ ಹದಿನಾರು ಕುಂಡಗಳಂತ ಹೇಳಿದ್ರೆ ಒಂದು ಹತ್ತು ಕುಂಡದ ಒಂದು ವರ್ಗ ಒಂದು ಭಾಗ ಅದರಲ್ಲಿ ದೀಕ್ಷಿತರು ಅಂತ ನಾವು ಏನು ಆಯ್ಕೆ ಮಾಡಿದೇವೆ ಎಲ್ಲ ವೃತ್ತಿ ಹುಟ್ಟಿನಿಂದ ಬಂದಂತ ಜನರನ್ನ ಆರಿಸಿ ಅವರೊಂದು ಅಲ್ಲಿ ಆ ಯಾಗವನ್ನು ಆರಂಭಿಸುತ್ತೆ ಯಾಗ ನಡೆಯುವುದು ಅವರ ಮುಖೇನ ದೀಕ್ಷಿತರಂತೆ ಬೇರೆ ಬೇರೆ ಜಾತಿಯ ನೀವು ಜಾತಿ ವರ್ಗ ಅಂತ ಏನ್ ಹೇಳ್ತೀರಿ ಆ ವರ್ಗದಿಂದ ಯಾಗ ನಡೆಸ್ತಾರೆ ಆ ಯಾಗ ನಡೆಸುವ ಪ್ರಕ್ರಿಯೆಯ ಕಾಲದಲ್ಲಿ ಅವರವರ ವೃತ್ತಿಗೆ ಸಂಬಂಧಪಟ್ಟ ಕೆಲವೊಂದು ದೋಷಗಳು ಇರ್ತವೆ ಆ ದೋಷಗಳು ಅವರ ವೃತ್ತಿ ಕ್ಷೀಣವಾಗಿರುವುದು ಬೇರೆ ಏನು ಕಾರಣದಿಂದಲೇ ಆ ವೃತ್ತಿ ಕ್ಷೀಣವಾಗುವುದಕ್ಕೆ ಕಾರಣವನ್ನ ಅವರು ಮಾಡುವಾಗ ಕಂಡಹಿಡಿಯಲ್ಪಡ್ತದೆ ಅದನ್ನ ಆ ದೋಷವನ್ನು ಹೇಗೆ ಪರಿಹರಿಸುವುದು ಎನ್ನುವುದನ್ನ ಕಂಡುಹಿಡಿದು ಅದನ್ನ ಪ್ರಧಾನ ಕುಂಡದಲ್ಲಿ ಪರಿಷ್ಕರಿಸಿ ಅದಕ್ಕೆ ಬೇಕಾದಂತಹ ಪೂರಕ ಶಕ್ತಿಯನ್ನ ಈ ಇತರೆ ಕುಂಡಗಳಲ್ಲಿ ಸೇರಿಸಿ ಆ ವೃತ್ತಿಗಿರತಕ್ಕ ದೋಷವನ್ನು ಪರಿಹಾರ ಸಫಲತೆ ಬರುತ್ತೆ ಸಶಕ್ತವಾಗಿ ವೃತ್ತಿ ನಡೆಸೋಕೆ ಆಗುವಂತೆ ಪರಿಷ್ಕರಣೆ ಕೊಡುವುದು ಕೊಟ್ಟು ಈ ಪ್ರಧಾನ ಕಲಶ ಸ್ಥಾಪನೆ ಕಲಶ ಪೀಠ ಅಂತಿದೆ ಅಲ್ಲಿ ಆ ಶಕ್ತಿಯನ್ನು ಸ್ಥಾಪಿಸುತ್ತೇವೆ ಮುಂದೆ ಸಮಾಜಕ್ಕೆ ಅದು ಹಂಚಿ ಹೋಗುವಂತೆ ಮಾಡುವ ವಿಧಾನ ಇದಾಗಿ ನಾನ್ ಇದು ಯಾವ ಪ್ರಕ್ರಿಯೆ ವೇದ ವಿಜ್ಞಾನ ಮಂಡಲದ ಪೂರ್ವೋತ್ತರ ಮೀಮಾಂಸಕರು ಹಾಗಾಗಿ ಆತ್ಮಜ್ಞಾನ ಅಂದ್ರೆ ಆಧ್ಯಾತ್ಮಿಕ ಜ್ಞಾನ ಮತ್ತು ವಿಜ್ಞಾನವನ್ನ ಒಂದು ಸಮನ್ವಯಗೊಳಿಸಿ ಸಂಶೋಧನೆಗಳನ್ನ ಮಾಡ್ತಾ ಇದ್ರೆ ಈ ಒಂದು ನಮ್ಮ ಪೂರ್ವಿಕರು ಕಂಡು ನಮ್ಮ ಅದ್ಭುತವಾದಂತಹ ದೇಶ ಶಕ್ತಿಯನ್ನು ಕಂಡುಕೊಂಡಿರುವಂತಹ ಯಾವ್ದ ಪ್ರಕ್ರಿಯೆಗಳಿರಬಹುದು ಇದರ ಪರಿಣಾಮಗಳು ವೈಜ್ಞಾನಿಕವಾಗಿ ಇವತ್ತಿಗೆ ಪ್ರಸ್ತುತವೇ ಅದು ಶುತಗೊಂಡಿದೆ ನೂರಕ್ಕೂ ನೂರು ಅಷ್ಟು ಮಾತ್ರ ಅಲ್ಲ ನಮ್ಮ ವೇದ ಭಾಗದಲ್ಲಿರ್ತಕ್ಕಂಥ ವಿಜ್ಞಾನವು ಈಗ ಮುಂದುವರೆದ ವಿಜ್ಞಾನ ಅಂತ ನೀವ್ ಆ ವಿಜ್ಞಾನ ಇದನ್ನ ಗುರುತಿಸಬೇಕಾದ್ರೆ ಇನ್ನೊಂದು ಒಂದು ವರ್ಷ ಬರಬೇಕು ಈಗಾಗ್ಲಿಕ್ಕೆಲ್ಲ ಆ ವಿಜ್ಞಾನ ಗುರುತಿಸುತ್ತೆ ಅಷ್ಟು ನಮ್ಮ ವೇದ ವಿಜ್ಞಾನ ಮುಂದುವರೆದಿದೆ ಆ ಸಂಬಂಧವಾಗಿ ಈಗಲೇ ಒಂದಿಷ್ಟು ಪ್ರಕ್ರಿಯೆ ನೋಡಿದರೆಲ್ಲ ಗುರುಸಿರ್ಬೋದು ಎಷ್ಟು ವೈಜ್ಞಾನಿಕವಾಗಿ ಸುಖ ಪಡ್ತದೆ ಇಲ್ಲ ಅಂತ ಹೇಳುದು ಅಷ್ಟು ಪ್ರಕ್ರಿಯೆ ನಡೀತದೆ ಅವೈಜ್ಞಾನಿಕ ಅಲ್ಲ ಶುದ್ಧ ವಿಜ್ಞಾನವೇ ಆದ್ರೆ ಈ ವಿಜ್ಞಾನ ತೀರಾ ಸಣ್ಣ ಅದಕ್ಕೆ ಅರ್ಥ ಆಗ್ತಾ ಇಲ್ಲ ಅದಕ್ಕೇನ್ ನೋಡಕ್ಕಾಗುತ್ತೆ ವಿಜ್ಞಾನ ಅಂತ ಹೇಳಿದ್ರೆ ತೀರಾ ಸಣ್ಣ ಅದಕ್ಕೆ ಅರ್ಥ ಆಗ್ತಾ ಇಲ್ಲ ಅದು ಸ್ವಲ್ಪ ಬೆಳೆದ್ರೆ ಅದು ಅರ್ಥ ಆಗ್ತದೆ ಹೀಗೆ